ಕಸತ್ಕಾರಣಾಯ ಇಂದತಾಯ ನಮೋ ನಮaste ನಾರಾಯಣ ಸುರಗುಂ జగದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕತಂಚ ಪ್ರೇಮ್ಯವರ್ತಿತಮಜಂ ಯುಭಮಾದ್ಯಈಶಂ ವಂದೇ ಭವನಮಮರ ಸ್ವರಸಿದ್ಧವಂ ನಾರಾಯಣ ನಮಸ್ಕತ ನಾರಾಯಣ ಜೈವನರ ಉತ್ತಮಂ ದೇವಿಂ ಸರಸ್ವತೀಂ ವ್ಯಾಸಂ ಪತೋ ಜಯಾ ವೀರಯೇ ಸ್ವಯಂ ಭಗವಂತನೇ ಯಾವುದು ಅವಕಾಶ ಮಾಡಿ ಮಾಡಬಹುದು ಅಂತ ತೋರಿಸ್ ಸಮುದ್ರ ರಾಜ ಬರ್ತಾನ ಯು ಅಂತ ಪರಿಚಯ ಮಾಡಿಕೊಳ್ತಾನ ಒಂದ್ ದಿವಸ ಅಲ್ಲ ಎರಡು ದಿವಸ ಅಲ್ಲ ಜಗದೊಡೆಯನೇ ಮೂರು ದಿವಸ ಕೂತು ಇಷ್ಟು ಅವಲೋಕನ ಮಾಡಿದ್ರು ಅಷ್ಟೊಳಗೆ ಕೆಲವು ಪ್ರಸಂಗಗಳನ್ನ ವಿಭೇಷಣ ಬಂದದ್ದು ಆತನಿಗೆ ಇಲ್ಲೇ ಪಟ್ಟ ಯಾರು ನನ್ನ ಪಾದ ಹಿಡಿತಾರೆ ಅಂಥವ್ರನ್ನ ಪಾದ ಪ್ರಪನ್ನಂ ಇದ್ರತಾ ವರ್ತಮೇಷ್ಯೇ ನನ್ನ ಪಾದ ಹಿಡಿದು ಒಂದು ಅವರನ್ನು ಗಟ್ಟಿಯಾಗಿ ನಾನು ಹಿಡದೇ ಹಿಡಿತೇನೆ ಅಂತ ತೋರಿಸಿಕೊಟ್ಟಂತಹ ಕ್ರಮ ಇದು ಇಷ್ಟು ಮಾಡಿದ ಮೇಲೂ ಕೂಡ ಬರದೆ ಇದ್ದಾಗ ಸುಟ್ಟು ಮಾಡುತ್ತಾರೆ ಪರಮಾತ್ಮ ಒಂದು ಭಾಗ ಒಣಗಿ ಹೋಗುತ್ತೆ ಆಗ ಅರ್ಥ ಮಾಡಿಕೊಂಡಂತಹ ವರುಣದೇವರು ಓಡಿ ಬಂದು ಪರಮಾತ್ಮನನ್ನು ನಾನಾ ಕ್ರಮದಿಂದಾಗಿ ಪ್ರಾರ್ಥನೆ ಮಾಡಿದರೂ ಅದು ಭಾಗವತದಲ್ಲಿ ಉಲ್ಲೇಖಿತ ಪದ್ಧವನ್ನು ಹಾಗೆ ಇಲ್ಲ ಆಚಾರ್ಯ ಯೋಚನೆ ಮಾಡಿದೆ ಆಗ ಕೃತ್ವೇರಣಂ ತದಥ ಮೂಲ ಫಲಾನಿಜಾತ್ರ ಸಮ್ಯಕ್ ವಿದಾಯ ಭವಶತ್ರು ರಮೋಘ ಚೇಷ್ಟ ಅಕಾಲಕ್ಕೆ ಕಾಲಕ್ಕೆ ಪರಮಾತ್ಮ ಬಾಣ ಬೇರೆ ಹುಡಿದ್ದ ಆ ಬಾಣವನ್ನು ಏನು ಮಾಡಬೇಕು ಆಗ ಆ ಬಾಣವನ್ನು ಒಂದು ಮಧ್ಯದಲ್ಲಿ ಒಂದು ಪ್ರದೇಶಕ್ಕೆ ಪ್ರಯೋಗ ಮಾಡುತ್ತಾನೆ ಪರಮಾತ್ಮ ಪ್ರಯೋಗ ಮಾಡಿದಾಗ ಬರೀ ಈರಣ ಅಲ್ಲಿ ಏನು ಮೊದಲು ಬರೀ ಮರುಭೂಮಿಯಾಗಿ ನಿರ್ಮಾಣ ಆಗುತ್ತೆ ಮರುಭೂಮಿ ನಿರ್ಮಾಣ ಆದಮೇಲೆ ಏನು ಬೆಳೆಯೋಲ್ಲ ಅಂತಾದಾಗ ಒಳ್ಳೆಹಣ್ಣು ಹಂಪಲು ಮುಂತಾದವುಗಳನ್ನು ಬೆಳೆಯುವಂತೆ ಮಾಡುತ್ತಾನೆ ಇದೊಂದು ಬೇರೆ ಮಧ್ಯದಲ್ಲಿ ಚರಿತ್ರೆ ಹೊಂದಿದೆ ಅದ್ ಯಾವ ಭಾಗ ಅಂತ ಇವತ್ತು ಗೊತ್ತಾಗೋಲ್ಲ ಅಂದ್ರೆ ಎರಡು ಭಾಗ ನೋಡಿದಾಗ ಒಂದು ಮರುಭೂಮಿ ಆಯಿತು ಇನ್ನೊಂದು ಮರುಭೂಮಿ ಮಾಡಿದ್ದನ್ನ ಮತ್ತೆ ಎಲ್ಲ ರೀತಿಯಾದ ಫಲಾದಿಗಳು ಬೆಳೆದಕ್ಕೆ ಅನುಕೂಲ ಮಾಡಿಕೊಟ್ಟ ಎರಡನೇದಿರಬಹುದು ಈ ಇವತ್ತು ಕಾಣುವಂತಹ ಶ್ರೀಲಂಕಾ ಅನ್ಕೊಳ್ಬಹುದು ಹೀಗೆ ಪರಮಾತ್ಮ ಯಾಕೆ ಅಂದರೆ ಅಲ್ಲಿದ್ದಂತಹ ಸರ್ವಬರಾತ್ ವಿಗತ ಮೃತ್ಯುಶು ದುರ್ಜಯೇಶು ಎಷ್ಟು ಮುಂದೆ ಲೆಕ್ಕ ಇಲ್ಲದೆ ಇರುವಂತಹ ದೊಡ್ಡ ದೊಡ್ಡ ದೈತ್ಯರಗಳೆಲ್ಲ ಅಲ್ಲಿ ಕೂತಿದ್ದರಂತೆ ಅವರ ಮೇಲೆ ಭಾರಪ್ರಸಾರ ಮಾಡಿ ಅವರನ್ನೆಲ್ಲ ಕೊಡ್ತಾನೆ ಪರಮಾತ್ಮ ಮಾಡುವ ಹನ್ನೊಂದು ವ್ಯಾಪಾರವು ಸಾರ್ಥಕ ಅಂತ ತೋರಿಸಿದರು ಆಗ ನಲ ಅಂತನ್ನುವ ಕಪಿಗೆ ಅವನು ಸುವರ್ಧಕನಹ ಅವತಾರ ಯಾರು ದೇವತೆಗಳ ಬಡಿಗೆ ದೇವತೆಗಳ ಕಂಟ್ರ್ಯಾಕ್ಟರ್ ಆತನೇ ಇಲ್ಲಿ ಅವತಾರ ಮಾಡಿ ಬಂದಿದ್ದಾನೆ ಆತನೇ ನಲ ಅನ್ನುವ ರೂಪದಲ್ಲಿ ಬಂದಿರೋದು ಸೇತುವೆ ನಿರ್ಮಾಣ ಮಾಡುವ ಜವಾಬ್ದಾರಿ ಆತನಿಗೆ ಬಿಟ್ಟುಕೊಡು ಸ್ವಾಮಿ ಅಂತ ಕೇಳ್ಕೊಡ್ತಾರೆ ಬದ್ಧೋ ದೋ ರಘುಪತಿ ವಿವಿಧ ಹತ್ತಿರ ಕೂಟ ಸೇತು ಕಪೀಂದರ ಕರಗಂಬಿದ ಬೆಟ್ಟಗಳನ್ನು ಹೋಗಿ ಚೆನ್ನಾಗಿ ಅಳ್ಳಾಡಿಸ್ತಾ ಇದ್ರಂತ ಅಳ್ಳಾಡಿಸಿದಾಗ ಅದರದ್ದು ಒಂದೊಂದೇ ಒಂದೊಂದೇ ಭಾಗ ಕಿತ್ಕೊಂಡು ಬಿಡ್ತಾ ಆ ಭಾಗ ಕಿತ್ಕೊಂಡು ಬಂದಿದ್ದನ್ನು ತೊಗೊಂಡು ಬಂದು ದೊಡ್ಡ ದೊಡ್ಡ ಬಂಡೆಕಾಲನ್ನು ತೆಗೆದುಹಾಕಿ ಸೇತುವೆ ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ಬ್ರಹ್ಮಹತ್ಯೆಯನ್ನು ನಿವಾರಣೆ ಮಾಡುತ್ತೆ ಅಂತ ವರ್ಣನೆ ಮಾಡಿದ್ದಾರೆ ವಿಚಿತ್ರ ಅಂತಂದರೆ ಇವತ್ತು ಆರಾಧ್ಯ ಸತ್ಯದ್ಯಾನು ಅವರು ಪೂರ್ವಾಶ್ರಮದ ಹೆಸರೇನು ಗೊತ್ತೇನು ಸೇತುರಾಮಾಚಾರ್ಯಂತ ಇದೇ ಸೇತು ಕಾರಣ ಅವರ ತಂದೆ ತಾಯಿ ಇಬ್ರು ಅವರ ತಂದೆಯ ಅವರು ಕೂಡ ಆಶ್ರಮ ತಗೊಂಡವರು ಸತ್ಯ ಧೀರ ತೀರ್ಥರು ಅಂತ ಹಿಂದೆ ಆದ್ರೆ ಮೊದಲು ಅವರು ಜಯಾಚಾರ್ಯರು ಅಂತ ದಂಪತಿಗಳು ಜಯಾಚಾರ್ಯ ದಂಪತಿಗಳು ಇಬ್ಬರು ಸೇವಾ ಮಾಡ್ತಾ ಇದ್ದರು ಒಳ್ಳೆ ಮಕ್ಕಳಾಗಬೇಕು ಅಂತ ಬಹಳ ಕಠಿಣವಾದ ನಿಷ್ಠೂರ ಸೇವೆಯನ್ನು ಮಾಡ್ತಾ ಇದ್ರಂತೆ ಮಾಡುವಾಗ ಉಚಿತ ಅಂದ್ರೆ ಇಬ್ಬರಿಗೂ ಒಂದೇ ರೀತಿಯಲ್ಲಿ ಸ್ವಪ್ನ ಒಂದೇ ದಿವಸ ಚಿತ್ರವಾದ ಸ್ವಪ್ನ ಆ ಸ್ವಪ್ನದಲ್ಲಿ ಇವರಿಗೆ ಭಗವಂತ ಆದೇಶ ಕೊಟ್ಟಂತೆ ರಾಮ ಸೇತು ವ್ರಜೇತಿ ರಾಮ ಸೇತು ಈ ಏನು ಸೇತುವೆ ಇದೆ ಅಲ್ಲಿ ಹೂವು ಸುಮ್ಮನೆ ಹೋಗೋದಲ್ಲ ನೂರ ಬಾರಿ ಬರೀ ಪಾರಾಯಣ ಅಲ್ಲ ಪಾಠ ಹೇಳಿರ್ಬೇಕು ನೂರ ಬಾರಿ ತಾತ್ಪರ್ಯ ನಿರ್ಣಯವನ್ನು ಪಾಠ ಮಾಡಿ ಅದನ್ನು ಮಂಗಳ ಮಾಡಬೇಕು ಪಾರಾಯಣ ಮಾಡೋದೇ ಬಹಳ ಕಷ್ಟ ಕನಿಷ್ಠ ಪಕ್ಷ ಅಂತಂದರೂ ಕೂಡ ಒಂದು ಐದು ದಿವಸನಾದ್ರೂ ಬೇಕು ಐದು ಸಾವಿರ ಶ್ಲೋಕಗಳಿದ್ದಾವೆ ಒಂದು ಸತಿ ಪೂರ್ಣ ಪಾರಾಯಣ ಮಾಡಲಿಕ್ಕೆ ಐದು ದಿವಸ ಬೇಕು ಅದು ಹೇಗೆ ಮಾಡಿದ್ರು ಎಂಕೆನೂ ಗೊತ್ತಿಲ್ಲ ನೂರ ಎಂಟಾವರ್ತಿ ತಾತ್ಪರ್ಯ ನಿರ್ಣಯವನ್ನು ಇದೇ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಸೀತಾರಾಮಾಚಾರ್ಯರ ತಂದೆ ಅವರದನ್ನು ಪಾರಾಯಣ ಮಾಡಬೇಕು ಅದರಂತೆಯೇ ಅವರ ತಾಯಿಗೆ ಇತ್ತಂತೆ ನೂರ ಬಾರಿ ಹರಿಕತಾಮೃತ ಸಾರವನ್ನು ಇದೇ ರೀತಿಯಲ್ಲಿ ಪಾರಾಯಣ ಮಾಡಬೇಕು ಅದರ ಮಂಗಳೋತ್ಸವ ರಾಮ ಸೇತುವೆನಲ್ಲಿ ಮಾಡಬೇಕು ಅಂತ ಹಾಗೆ ಹೋಗ್ತಾರೆ ರಾಮೇಶ್ವರಕ್ಕೆ ಹೋಗಿ ಅಲ್ಲದರ ಮಂಗಳ ಮಹೋತ್ಸವವನ್ನು ನಡೆಸ್ತಾರೆ ಅದಾದಮೇಲೆ ಹುಟ್ಟಿ ಬಂದವರು ಅದಕ್ಕೆ ಅವರಿಗೆ ಹೆಸರು ಸೇತುವಾಮಾಚಾರ್ಯಂತ ಹೆಸರಿಟ್ಟರು ಅದಕ್ಕೆ ದಿಗ್ವಿಜಯದ ಕಾರ್ಯಗಳನ್ನು ನಡೆಸಿಬಿಟ್ರು ಮಹಾನುಭಾವನೆ ನಡೆಸಿದ್ದು ಒಂದ ಎರಡ ಇವತ್ತು ಎಲ್ಲೆಲ್ಲಿ ವಿದ್ಯಾಪ್ರಸಾರ ಆಗಿದೆ ಇವತ್ತೆಲ್ಲಾನು ವಿದ್ಯಾ ಪ್ರಪಂಚ ಅಂತ ಉಳಿದಿದ್ದರೆ ಅವರ ಕೈಗೊಳ್ಳುವ ಆ ಪರಂಪರೆ भास्वत्भा यते यदिद्यातिर्लोक भा सीयतेचार शब्द अवेल गुरुवैभव शब्द का गुरराजो व्यदुवी हृदय सदय यहाँ सत्यभूषि काुवी ಗುರುವೈಭವ ಕಾವ್ಯವನ್ನು ನಿರ್ಮಾಣ ಮಾಡಿ ಅವರ ಬಗ್ಗೆ ಪರಿಚಯ ಮಾಡಿಕೊಡ್ತಾರೆ ಅಷ್ಟೇ ಅಲ್ಲ ಅವ್ರು ಪರಿಚಯ ಮಾಡೋದು ವರ್ಣನೆ ಅದೆಲ್ಲ ಒಂದೊಟ್ಟಿಗಾದರೆ ಅವರು ಮಾಡಿದ ಉಪಕಾರನ ನಾವು ಎಂದೂ ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಅದರ ವ್ಯವಸ್ಥೆ ಒಂದೊಂದು ಕಾಲಕ್ಕೂ ಕೂಡ ಒಂದು ದೊಡ್ಡ ಕಾರ್ಯ ನಿರ್ಮಾಣ ದೊಡ್ಡ ವಿದ್ಯಾರ್ಥಿಗಳ ಗುಂಪು ಇವುಗಳನ್ನು ಸಿದ್ಧಪಡಿಸಬೇಕಾಗಿದ್ದರೆ ಚಿಕ್ಕ ಒಂದು ನಾಲ್ಕು ಜನ ಊಟ ಮನೆಗೆ ಊಟಕ್ಕೆ ಬಂದ್ಬಿಟ್ರು ಅಂದರೆ ತಲೆಕೆಟ್ಟು ಹೋಗುತ್ತೆ ಜವಾಬ್ದಾರಿ ನಿರ್ವಹಣೆ ಮಾಡಲಿಕ್ಕಾಗಲ್ಲ ಒದ್ದಾಟ ಆಗೋಗುತ್ತೆ ಸಾವಿರಾರು ಜನಕ್ಕೆ ಇವತ್ತು ಎಲ್ಲೆಲ್ಲಿ ಹೋದರೂ ಕೂಡ ಆ ವಿದ್ಯಾ ಪರಂಪರೆ ಬೆಳಿಬೇಕಾಗಿದ್ದರೆ ನಾನಾ ಬುದ್ಧಿಯುಕ್ತರು ಅಂಥವರಿಗೆ ಒಂದು ಇನ್ನೊಂದು ಹೊಸ ಪ್ರಪಂಚ ಸೃಷ್ಟಿ ಮಾಡಿದಂತೆ ಒಬ್ಬೊಬ್ಬರ ಕಾಲಕ್ಕೂ ಭಕ್ಷ್ಯ ಆಯ್ತಲ್ಲ ಅದು ಕಡಲೆಹೋರನ್ನ ವಾದಿರಾಜರ ಕಾಲಕ್ಕೆ ಭಕ್ಷ್ಯ ಮಂಡಿಗೆ ವಿಜಯದಾಸರ ಭಕ್ಷ್ಯ ಅಂತಾಯಿತು ಈ ಸಿರ ಭಕ್ಷ್ಯ ಅಂತ ಮಾಡಿದವರು ಮಹಾನ್ಭಾವರು ಬಾಳಂತಿ ಸಿರಾನ ಸಜ್ಜಿಗೆನ ಭಕ್ಷ ಆಕಾರ ಕೊಟ್ಟ ಮಹಾನುಭಾವರು ಯಾರು ಸತ್ಯಧ್ಯ ಸ್ವಾಮಿಗಳವರು ಸತ್ಯಾಧ್ಯ ರೀ ಶಿರಾ ಮಾಡಿದರೆ ಬಹಳ ಪ್ರೀತಿ ಅವರಿಗೆ ಅವ್ರು ಏನು ತುಪ್ಪ ತೊಟ್ಟಿಕ್ಕ ತಾಯಿ ಇರಬೇಕು ತೊಯ್ದು ಹೋಗಿರಬೇಕು ಆ ಅಕ್ರಮದ ಶಿರಾವನ್ನು ಮಾಡಿ ಅವ್ರಿಗೆ ಅರ್ಪಣೆ ಮಾಡಿದರೆ ಬಹಳ ಪ್ರೀತಿಯಂತೆ ಅಂಥ ಮಹಾನುಭಾವರು ಸತ್ಯಧ್ಯ ಸ್ವಾಮಿಗಳವರು ಅಷ್ಟನ್ನು ಬೆಳೆಸಬೇಕಾಗಿದ್ದರೆ ಸಾಮಾನ್ಯಕ್ಕಾಗಿರೋಲ್ಲ ಆ ಕೆಲಸ ಇದರ ಮೇಲೆ ವಾದಿನಿಗ್ರಹದ ಕೆಲಸ ಅವ್ರು ಏನೇನು ಮಾಡಿದ್ರು ಅಂತ ಬರೀ ಕಥೆ ಕಥೆಯಾಗೊತ್ತಿತ್ತು ಆ ಸ್ವಾಮಿಗಳು ಹಾಗೆ ಮಾಡಿದ್ರು ಈ ಸ್ವಾಮಿಗಳು ಹೀಗೆ ಮಾಡಿದರು ಅವರು ಹಾಗಾಯಿತು ಹೀಗಾಯಿತು ಗ್ರಂಥ ಒಂದು ಕೊಟ್ಟಿರಲಿಲ್ಲ ಅಂತ ಆಗಿದ್ದು ಶಿಷ್ಯ ಪರಂಪರೆಯನ್ನು ಕಾಲಕ್ರಮದಲ್ಲಿ ಎಲ್ಲ ನಡೆಸೋ ಹೋಗುತ್ತೆ ಇವತ್ತೇನು ಉಳಿಕೊಂಡಿದೆ ಅವೆಲ್ಲ ಯಾವುದೂ ಉಳಿಯುವಲ್ಲ ಎಲ್ಲ ಕಾಲಕ್ರಮದಲ್ಲಿ ಎಷ್ಟು ದೊಡ್ಡ ಅಲೆ ಎದ್ದು ಬಂದಿದ್ರು ಒಂದು ಆರತಿ ಇಳಿತ್ತು ಅಂದರೆ ಮತ್ತು ಇಳಿದೋಯ್ತು ಅಷ್ಟೆ ಅಲೆ ಹೀಗೆ ಹೊಡೆದಿತ್ತು ಅಂದ್ರೆ ನೆನಪು ಅಷ್ಟೆ ಅನ್ನೋ ದೃಷ್ಟಿಯಲ್ಲೇನೆ ಅದ್ಭುತವಾದ ಕೆಲವು ಕೃತಿಗಳನ್ನು ಕೊಟ್ಟಿದ್ದಾರೆ ಚಂದ್ರಿಕಾ ಮಂಡನ್ ಅವರ ಕೃತಿಗಳಲ್ಲಿ ಬಹಳ ಅದ್ಭುತವಾದ ಕಾರ್ಯ ಮಾಡಿತ್ತು ದಾಸರಾಜರ ಗ್ರಂಥಕ್ಕೆ ಅಪಚಾರ ಮಾಡ್ತೇವೆ ಅಂತ ರಾಮಸಿಬ್ಬು ಶಾಸ್ತ್ರಿ ಬರೆದಾಗ ಮೈಲಿಗೆ ಅಂತ ಹೋಗಿ ಅದಕ್ಕೆ ಉತ್ತರವನ್ನು ಸರಿಯಾಗಿ ಕೊಟ್ಟ ಮಹಾನ್ ಭಾವ ಅದಾದ್ಮೇಲೆ ಮತ್ತೆ ಗೌಡಿಗೆರೆ ಆಚಾರ ಉತ್ತರ ಕೊಡ್ತಾರೆ ಚಂದ್ರಿಕಾ ಖಂಡನ ಅಂತ ಅದ್ವೈತ ದೀಪಿಕಾ ಅಂತ ಮತ್ತೆ ವೆಂಕಟರಮಣ ಆಚಾರೌಡಿಗೇರಿವರೇನೆ ಅರವತ್ತಕ್ಕೂ ಇದ್ದಾರೆ ಗೌಡಗೇರಿ ಮನತನ ಅಂತ ಇವತ್ತು ಅವರೆಲ್ಲ ಬೆಟ್ಟದ ಮನೆತನ ಅಂತ ವ್ಯಾಸರಾಜರ ಕೆಳಗಿಂದ ಮೇಲೆ ತನಕ ಮಂಡಿಲ್ಲಿ ಹತ್ತುಕೊಂಡು ಹೋಗಿ ಹೂತವನ್ನು ಕೊಡ್ತಿದ್ರಂತೆ ಅರವತ್ತಲ್ಲಿ ಆ ಮನೆತನದವರು ಬರೀ ದೊಡ್ಡ ವಿದ್ವಾಂಸರ ಕುಲ ಅವರ ಇಡೀ ವಿಷ್ಣುರಾಯು ಎಲ್ಲ ಅದ್ಭುತವಾದ ವ್ಯಾಸರಾಜ ಅದ್ಭುತ ಗ್ರಂಥಕಾರರು ಅವ್ರ ಬಗ್ಗೆ ಹೇಳುವ ಯಾರು ಇಲ್ಲ ಅದರಿಂದ ಎಲ್ಲ ಕಂಬರಿಗೂ ಇದೆ ವಿಶ್ವಸತ್ಯತ್ವ ಅನುಮಾನ ರೀನಿ ಅದ್ವೈತ ದೇವಿಕ ವಾತಾಗಮ ನೋಡಿ ಹಿಂಥಂತಹ ಕೃತಿಗಳನ್ನು ಅದ್ವೈತ ದೀಪಿಕಾ ನಾನು ದೀಪ ಹಚ್ಚುತ್ತೇನೆ ಅಂದರೆ ನಾನು ಗಾಳಿ ಬೀಸ್ತೇನೆ ಎಂದರು ನೀನು ಅದ್ವೈತಕ್ಕೆ ದೀಪ ಹಚ್ಚಿದರೆ ಅದನ್ನು ಆರಿಸ್ಬಿಡ್ತೇನೆ ಎಂದ್ರು ಅದ್ವೈತ ದೀಪಿಕ ಮಾತಾಗ ಮಾತೆಯ ಹೆಸರಿಡೋದರಲ್ಲೇ ಆ ಅದ್ಭುತ ಚಮತ್ಕಾರ ಇವೆಲ್ಲ ಇಂಥ ಮಹಾನ್ಭಾವ ನೋಂದಿ ಪರಂಪರೆ ಬೆಳೆದಿದೆ ಇದೊಂದು ಅದ್ಭುತವಾದ ಕೃತಿಯ ಬಂತು ಇದರಿಂದ ಇನ್ನೂ ಅದ್ಭುತವಾದ ಕೃತಿ ನಮಗೆ ಇಡೀ ಜಗತ್ತಿಗೆ ಕೊಟ್ಟ ಅದ್ಭುತವಾದ ಕೊಡುಗೆ ಅಂತಂದರೆ ಗೀತೋಪನ್ಯಾಸಗಳು ಅಥವಾ ಸಭಾಸಾರ ಸಂಗ್ರಹ ಅದೊಂದು ದೊಡ್ಡ ಕೊಡುಗೆ ಮೈಸೂರಿನಲ್ಲಿ ಸೀತಾವಿಲಾಸ ಛತ್ರ ಅಂತ ನಮ್ಮ ಆಚಾರ್ಯ ಯಾವಾಗಲೂ ಹೇಳೋರು ಇವತ್ತು ಇದೆ ಅಂಥದ್ದು ಓಡಿಯೋದ್ರಳು ನೋಡ್ಕೊಂಡು ಬನ್ನಿ ಅಂತ ಹೇಳೋರು ಇಲ್ಲಿಗೇನೋ ರಿನ್ವಿ ಮಾಡಿರ್ತದ ಆ ಸೀತಾವಿಲಾಸ ಛತ್ರದಲ್ಲಿ ಅವರು ಉಳ್ಕೊಂಡು ಅದು ಏನೋ ಆಗ ಮೈಸೂರು ಅರಮನೆಗೆ ಕಳಿಸಿದ್ರಂತೆ ಸ್ವಾಮಿಗಳಿಗೆ ದೊಡ್ಡ ಮಿತಿಗಳು ಬಂದಿದ್ದೀರಿ ನಿಮಗೆ ನಾವು ಅರಮನೆಯಿಂದ ಗೌರವ ಕೊಡ್ತೇವೆ ಹೋದರೂ ಅರಮನೆ ಎಲ್ಲ ನೋಡ್ಕೊಂಡು ಬಂದಿರಂತೆ ನೋಡಿದಾಗ ಆ ಸಿಂಹಾಸನದ ಮೇಲೆ ಒಂದು ದೊಡ್ಡ ಫಲಕ ಜಯತಿ ಎದುಕುಲ ಶ್ರೀ ಅಂತ ಏನಿದು ಅಂತ ಕೇಳಿದರಂತೆ ಹೌದು ನಮ್ದು ಎದುಕುಲ ನಾವು ಯಾವ್ದವರು ಅಂತ ಹೇಳ್ಕೊಂಡು ನಾವು ಹಾಗಾದ್ರೆ ಗೀತೆ ಮೇಲೆ ಬಹಳ ಶ್ರದ್ಧೆ ಇರಬೇಕು ತಮಗೆ ಅಂತ ಅವೆಲ್ಲ ಇಲ್ಲ ಅಂತ ನಮ್ಗೆ ಏನಿಲ್ಲ ಮಹಾಶೈವ ಆಗೋಗಿದ್ದ ನೀವು ಆ ಪೀರಿಯಡ್ ಅಲ್ಲಿ ನೋಡ್ಬಹುದು ಬೇಕಾಗಿದ್ದರೆ ಹುವಾರಯಲ್ಲಿ ಶೈವ ಗ್ರಂಥಗಳು ತನ್ನಾಗಿದೆ ಸತ್ಯಾಂಶ ಕೂಡ ಅಂತ ಅನ್ನೋದಕ್ಕೆ ನಾವು ಹೇಳೋದು ಆ ಪೀರಿಯಡ್ ಅಲ್ಲಿ ನೋಡಿದ್ರೆ ಬರೇ ಶೈವಾಗಮಗಳೇನೇ ಮುದ್ರಣಾಗಿದ್ದಾವೆ ಆ ಹೊತ್ತಿಗೆ ಪೂರ್ಣ ಶೈಬರಾಗಿ ಹೋಗಿದ್ರು ಅವರು ರಾಜರು ಮುಂತಾದವ್ರಲ್ಲ ನೋಡಿ ಬಹಳ ಕೋಪುಂಟು ಸ್ವಾಮಿಗಳು ಅವರು ನೇರವಾಗಿ ಹೇಳುವಂಗಿಲ್ಲ ಅವ್ರ ಪ್ರಭಾವ ಅದು ಇದು ಎಲ್ಲ ಇರ್ತಾವೆ ಅದಕ್ಕೊಂದು ಉಪಾಯ ಮಾಡಿದ್ರಂತ ಡಂಗೂರ ಹೊಡಿಸ್ಬಿಟ್ಟು ಆ ಸೀತಾವಿಲಾಸ ಛತ್ರದಲ್ಲೇನೆ ಸ್ವಾಮಿಗಳು ಇಲ್ಲೇ ಮುಕ್ಕಾಂ ಬೇಕಾಷ್ಟು ಕಾಲ ಇಲ್ಲೇ ಇರ್ತಾರೆ ಆರು ತಿಂಗಳಿದ್ರಂತೂ ಇಲ್ಲೇ ಇರ್ತಾರೆ ಇಡೀ ಊರು ಹತ್ತು ಹಳ್ಳಿ ಯಾರಿಗೂ ಬೇಕಾದ್ರೆ ತಿಳ್ಕೊಳ್ಳಿ ಎಲ್ಲರೂ ಕೂಡ ಹೊಡಿಸೋದು ನಿಮ್ಮಲ್ಲಿ ಏನಾದರೂ ಸಮಸ್ಯೆ ಇದೆ ಅಂತ ಆದರೆ ಆ ಸಮಸ್ಯೆ ನಲ್ಲಿ ನೀರು ಬರ್ತೇ ಇಲ್ಲ ಅಂತ ಇರಬಹುದು ಬೇಕಾರೆ ಗಂಡ ಹೆಂಡತಿರ್ಬಹುದು ಹಣ್ಣು ಇರಬಹುದು ಕಚೇರಿಗಳದ್ದಿರಬಹುದು ರಾಜಕಾರಣದಿರಬಹುದು ಧರ್ಮದ ವ್ಯವಸ್ಥೆಯಲ್ಲಿರಬಹುದು ಇಡೀ ಜಗತ್ತಿನಲ್ಲಿ ಯಾವ ಸಮಸ್ಯೆ ಅಂತ ತೊಗೊಂಡ್ಬಂದ್ರು ಇದಿಲ್ಲ ಅಂತ ಇದು ನಮ್ಮ ಅಲ್ಲ ಅಂತ ಹೇಳೋಲ್ಲ ಯಾವ ಸಮಸ್ಯೆ ತೊಗೊಂಡ್ಬಂದ್ರು ಗೀತೆಯಿಂದ ಉತ್ತರ ಕೊಡ್ತೇವೆ ಭಗವದ್ಗೀತೆಯಲ್ಲಿ ಕೃಷ್ಣ ಗೀತೆಯಲ್ಲಿ ಸಮಂಜಸವಾದ ಅದಕ್ಕೆ ಪರಿಹಾರವನ್ನು ಸೂಚನೆ ಮಾಡಿಕೊಡ್ತೇವೆ ಏನು ಪ್ರಶ್ನೆ ಮಾಡಿದ್ರು ಗೀತೆಯಲ್ಲಿ ಉತ್ತರ ಇನ್ನೊಂದು ವಾಕ್ಯ ಮುಟ್ಟೋಲ್ಲ ರಾಮಾಯಣ ಇಲ್ಲ ಮಹಾಭಾರತ ಇಲ್ಲ ಗೀತೆ ಮಹಾಭಾರತದ್ದೇ ಆದ ಮಹಾಭಾರತ ಉಲ್ಲೇಖ ಮಾಡೋಲ್ಲ ಗೀತೆಯಲ್ಲಿ ಮಾತ್ರ ಉತ್ತರ ಕೊಡ್ತೇವೆ ಯಾರು ಬಿಡ್ತಾರೆ ಅದನ್ನೆಲ್ಲ ಉತ್ತರ ಬಿಡ್ತಾರೆ ದೊಡ್ಡ ದೊಡ್ಡ ವಿದ್ವಾಂಸರ ಆ ಕಾಲಕ್ಕೆ ಯಾರ್ಯಾರು ಸಂದೇಹದಲ್ಲಿ ಪ್ರವಚನ ಪ್ರವಚನ ಅಂತ ಆ ಕಾಲಕ್ಕೆ ಎಲ್ಲ ಸಂಜೆ ಹೊತ್ತಾಯಿತು ಅಂದರೆ ಅವರವರ ಕಚೇರಿ ಮುಗಿಸಿ ಮನೆಗೆ ಬರೋರು ಎಲ್ಲ ಅವ್ರ ಥರ ಬರಬೇಕು ಸ್ವಾಮಿಗಳತ್ತೆ ಶಾಲಾಶಾಸ್ತ್ರಿಗಳಂತಲೇ ಅವರಿಂದ ಶುರುವಾಗುತ್ತೆ ಮೊದಲು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದು ಇವತ್ತು ಆ ಪುಸ್ತಕದಲ್ಲಿ ಅದನ್ನು ಹಾಗೆ ದಾಖಲೆ ಮಾಡಿದ್ದಾರೆ ಯಾರ್ಯಾರು ಬಂದಿದ್ದರು ಯಾವತ್ತ್ಯಾವತ್ತೂ ಏನೇನು ಪ್ರಶ್ನೆ ಕೇಳಿದ್ದು ಅವರವರ ಹೆಸರನ್ನು ತೊಗೊಂಡು ದಾಖಲೆ ಮಾಡಿದ್ದಾರೆ ಸ್ವಾಮಿಗಳು ಏನು ಉತ್ತರ ಕೊಟ್ಟರು ಮೊದಲು ಎರಡು ಹಿಡಿದಿರಿಯಲ್ಲಿ ಇಂದ ಶುರುವಾಗುತ್ತೆ ಈ ಜೀವ ಅಂತ ಪ್ರತ್ಯೇಕ ಇಲ್ಲ ಮನುಷ್ಯನ ಜೀನ್ಸ್ ಅಷ್ಟೇ ಅದಕ್ಕೆ ಅವನಲ್ಲಿ ತಂದೆಯಲ್ಲಿ ಏನಿರುತ್ತೆ ಅಥವಾ ತಂದೆಗೆ ಅಲ್ಲಿ ಯಾವ್ಯಾವ ಜೀನ್ಸ್ ಬಂದು ಸೇರಿಕೊಂಡಿರುತ್ತೆ ಅದರದ್ದು ಒಂದು ಅಂಶ ವ್ಯಕ್ತ ಆಗುತ್ತೆ ಅಷ್ಟೇ ಜೀವ ಅಂದರೆ ಅಷ್ಟೇನೆ ಅಂದರೆ ಚಾರವಾಕ ಮೊತ್ತದ ಮತ್ತೊಂದು ಪ್ರಭೇದ ಇದನ್ನು ಉತ್ತರ ಕೊಡ್ತಾ ಭಗವಂತ ಇದಕ್ಕೆ ಏನು ಹೇಳ್ತಾರೆ ಗೀತೆಯಲ್ಲಿ ಮತ್ತೇವಾಹಂ ಜಾತುನಾಸಂ ಅಚಲೋ ಸ್ಥಾನು ಇವುಗಳನ್ನು ತಗೊಂಡು ಉತ್ತರ ಕೊಡ್ತಾರೆ ಇದು ಬರೀ ಇಲ್ಲಿಗೆ ನಿಲ್ಲ ಅದ್ವೈತ ಅದ್ವೈತ ಈ ಎಲ್ಲ ಪ್ರಶ್ನೆಗಳ ಸುರಿಮಳೆ ನಾವು ಸುಮ್ಮನೆ ಹೇಳಿದರೆ ಅದು ಆ ಅಧಿವ್ಯಕ್ತಿ ಆಗುತ್ತೋ ಏನೋ ಇವಾಗ ಮತ್ತೆ ಪುನರ್ಮದ್ರಣ ಆಗಿದೆ ಸಭಾಸಾರ ಸಂಗ್ರಹ ಅಂತ ಹೆಸರುಗಳು ಗೀತೋಪನ್ಯಾಸಗಳು ಅಂತ ಯಾರನ್ನೋದು ಅದ್ಭುತವಾದ ಕೊಡುಗೆ ನಮಗೆ ಯಾವ ಪ್ರಶ್ನೆಗಳು ಮಡಿಯಾಗಿ ಮಾಡಬೇಕು ಮಹಿಳೆಯಂತ ಹೇಳಿದೆ ಈ ಚಿಕ್ಕ ಪ್ರಶ್ನೆಯಿಂದ ಹೇಳುದು ಎಲ್ಲಾ ಪ್ರಶ್ನೆಗಳನ್ನು ಮಾಡಿದ್ದಾರೆ ನಮ್ಗೆ ಆರಿಸ್ಕೊಂಡು ನೋಡಬಹುದು ನಾವು ಇಡೀ ಪುಸ್ತಕ ಓದಬೇಕಾಗಿಲ್ಲ ನಾವು ಬೇಕಾಗಿರೋದು ಮಾತ್ರ ಆರಿಸಿಕೊಂಡು ಓದಬಹುದಲ್ಲ ಇಷ್ಟು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಗೀತೆಯಲ್ಲಿ ಸಮಗ್ರ ಶಾಸ್ತ್ರಾರ್ಥ ಸಾರ ಅಂತ ದಾರ್ಶನಿಕರು ಹೇಳ್ತಾ ಇದ್ರು ಅಷ್ಟೇ ಅದನ್ನು ಜಗತ್ತಿಗೆ ಪರಿಚಯ ಮಾಡಿಸಿಕೊಟ್ಟಂತಹ ಯತಿ ಸಾರ್ವಭೌಮರು ಆಗಿಬಿಡ್ತಾರೆ ದೊಡ್ಡ ಕೆಲಸ ನಡೆಸುವುದು ಇದರ ಮೇಲೆ ಅದ್ವೈತಗಳನ್ನು ಬಹುಕಾಲದ ಪರ್ಯಂತರವಾಗಿ ಬಹು ರೀತಿಯಲ್ಲೇ ಅವರನ್ನು ಮರ್ಧನೆ ಮಾಡಿದ್ರು ಕಥೆ ಕೇಳ್ತೀವಷ್ಟೇ ಅದು ಹಾಗೆ ಹೋಗ್ಬಿಡ್ತಿತ್ತು ಜನಸಾಮಾನ್ಯರ ತನಕ ಅದು ಮುಟ್ಟಬೇಕು ಅಂತ ಸಿವಿಲ್ ಸೂಟ್ ಅಂತ ಸಂಯಮದಿಪುರ ನಿರ್ಣಯ ಅಂತ ಅದಕ್ಕೆ ಹೆಸರು ಅದನ್ನು ಸಿವಿಲ್ ಸೂಟ್ ಅಂತ ಮಾಡಿಕೊಟ್ರು ಜನಗಳು ಸ್ವಲ್ಪ ಅದು ಆಕರ್ಷಣೆ ಇರಲಿಲ್ಲ ಆಗ ಈ ಎಲ್ಲ ಸಿವಿಲ್ ಲಾಗಳನ್ನೆಲ್ಲ ಪ್ರಚುರಪಡಿಸಿದ ಕಾಲ ಅದು ಏನಾದರೂ ಆ ಟರ್ಮ್ಸಲ್ಲೇ ಎಲ್ಲ ವಿಚಾರ ಮಾಡೋರಲ್ಲ ಅದೇ ಟರ್ಮ್ಸಲ್ಲೇ ಯಮದೇವರನ್ನೇನೆ ಜಡ್ಜ್ ಅಂತ ಕೊಡಿಸಿ ಹರಿಭಕ್ತರು ಅಂತ ಹರಿಭಕ್ತ ಎಲ್ ಎಲ್ ಬಿ ಇದ್ದಾಗ ಅವರಿಗೆ ಹೆಸರುಗಳ್ ಭಾಳ ಚೆನ್ನಾಗಿದೆ ಅದು ಕೊಟ್ಟು ಡಿಫೆನ್ಸ್ ಲಾಯರು ಮತ್ತು ಲಾಯರು ಅಂತ ಅವರಿಬ್ಬರನ್ನ ಇಟ್ಟು ಅಲ್ಲಿ ಕಕ್ಷಿಣಿದಾರರನ್ನಿಬ್ಬರನ್ನ ಇಟ್ಟು ವಾಕ್ಯ ಅರ್ಥ ಅದ್ಭುತವಾದ ಕಣ್ಣದಲ್ಲಿ ದ್ವೈತಾದ್ವೈತಗಳ ಮಧ್ಯದಲ್ಲಿ ವ್ಯವಸ್ಥಿತವಾಗಿ ನೀವು ಈ ವಾಕ್ಯ ಉಲ್ಲೇಖ ಮಾಡುತ್ತಾರೆ ಇದಕ್ಕೇನರ್ಥ ಇದಕ್ಕೆ ನೀವೇನು ಹೇಳ್ತೀರಿ ಇದಕ್ಕೆ ಪುರಾವೆ ಏನು ಇಲ್ಲ ನಮ್ಮ ಶಂಕರ ಭಾಷೆದಲ್ಲಿದೆ ಭಾವುತಿಯಲ್ಲಿದೆ ಪರಮಾಣ ಚಿತ್ಸುಕಿ ಇತ್ಯಾದಿಗಳಲ್ಲಿದೆ ಇಲ್ಲ ಇದಕ್ಕೆ ಈ ರೀತಿಯ ಉತ್ತರ ಇದೆ ನೀವೇನು ವಿಷ್ಣು ತತ್ವ ನಿರ್ಣಯ ಇದೆ ನ್ಯಾಯಸೂಧ ಇದೆ ಉಪನಿಷತ್ ವಾಕ್ಯಗಳಿದ್ದಾವೆ ನಮ್ಮ ಆಚಾರ್ಯರ ಭಾಷೆ ಇದೆ ಪ್ರತಿಯೊಂದು ಅಲ್ಲಿ ಗೀತೆ ಇದೆ ಎಲ್ಲ ಒಂದೊಂದು ವಾಕ್ಯವನ್ನು ಕೂಡ ಇಶೂಿಸುವಂತೆ ಇಡಬೇಕು ಇದು ಈಶು ಈ ಇಶು ಅಂತ ಇಡಬೇಕು ಅದಕ್ಕೆಲ್ಲ ವಾಕ್ಯಾರ್ಥ ನಡೆಸಬೇಕು ಏನು ಅದ್ಭುತವಾದ ಕ್ರಮ ಮತ್ತು ಅವರು ಅದು ಸಂಯಮಿನಿಪುರ ನಿರ್ಣಯ ಅಂತ ನಿರ್ಣಾಯಕ ಯಾರು ಯಮದೇವರು ಯಮದೇವರನ್ನು ಮುಂದಿಟ್ಟುಕೊಂಡು ಇದೆಲ್ಲ ಅವರೇ ಜಡ್ಜ್ ನ್ಯಾಯಾಧೀಶ ಅವ್ರಿಟ್ಟುಕೊಂಡು ನಿರ್ಣಯ ಮಾಡಬೇಕು ಇದೊಂದು ಅದ್ಭುತವಾದ ಹೊಸ ಆ ಕಾಲಕ್ಕೆ ತಕ್ಕಂತೆ ಹಾಗೆ ದಾಸರಾಯರು ಮತ್ತು ನಾನಾ ಜ್ಞಾನಿಗಳು ಆ ಕಾಲಕ್ಕೆ ತಕ್ಕಂತೆ ತಿಳುವಳಿಕೆ ಕೊಡುವ ಸಾಮಗ್ರಿಗಳನ್ನು ಕೊಟ್ಟರೋ ಇಂಥ ಅದ್ಭುತವಾದ ಕೊಡುಗೆ ಅಪಚಾರ ಮಾಡಿತಿರಲಿಲ್ಲ ಅದೇ ಶಾಸ್ತ್ರಗಳಿಗೆ ಇವತ್ತು ಆ ಥರ ಮಾಡ್ತೀವಿ ಅಂತ ಏನೇನು ಉಪಚಾರ ಮಾಡಿ ಕೊಡ್ತಾರೆ ಹಾಗೆ ಅಪಚಾರ ನಡೆಸದೇ ಧರ್ಮಕ್ಕೆ ಅದ್ಭುತವಾಗಿ ಕೊನೆ ಕೊಟ್ಟವರಾದರೆ ಅದ್ವೈತಿಗಳಿಗೆ ನೇರವಾಗಿ ಒಂದು ಸ್ವತಂತ್ರ ಕೃತಿಯನ್ನು ಕೊಟ್ಟಿದ್ದಾರೆ ಅದ್ಭುತವಾದ ಕೃತಿ ಭೇದ ಪರಾಣ್ಯೇವ ಬ್ರಹ್ಮಸೂತ್ರಾಣಿ ಆ ಶಬ್ದವೇ ಆ ಶಬ್ದದಲ್ಲಿ ಒಂದೊಂದು ಅಕ್ಷರಕ್ಕೂ ಒಂದು ಮಹತ್ವ ಇದೆ ಭೇದ ಪರಾಣ್ಯೇವ ಬ್ರಹ್ಮಸೂತ್ರಾಣಿ ಖಲು ಅಂದರೆ ಅಲ್ವಾ ಅಂತ ಯಾರನ್ನ ಅದ್ವೈತಿಗಳಲ್ಲಿ ಕೇಳ್ತಾರೆ ನೀವು ಹೇಳಿ ಭೇದ ಪರಾಣ್ಯವ ಹೌದು ಅನ್ಬೇಕೌದು ಹಾಗೆ ಒಪ್ಸಿದ್ದಾರೆ ಆ ಶಬ್ದವೇ ಹೇಗಿದೆ ಅವರದ್ದು ಆ ಗ್ರಂಥದ ಹೆಸರು ಭೇದಪರಾಣಿಯೇ ಖರು ಬ್ರಹ್ಮಸೂತ್ರಾಣಿ ಬ್ರಹ್ಮಸೂತ್ರಗಳು ಬೇ ಭೇದ ಪರವಾಗಿಯೇ ಇದೆ ಹೊರತು ಪುರುಷ ಮಹುತ್ವವನ್ನೇ ಹೇಳುತ್ತೆ ಹೊರತು ಅದು ಪುರುಷಕ್ಯವನ್ನೇ ಹೇಳೋಲ್ಲ ಐಕ್ಯವಾದವನ್ನೇ ಹೇಳೋಲ್ಲ ಅಂತ ಅವರು ಬಯಲುಪಿಸ್ತಾರೆ ಐದು ಅಧಿಕರಣ ಬಿಟ್ಟು ಇನ್ನೆಲ್ಲ ಅಧಿಕರಣಗಳನ್ನು ನೀವೇ ಒಪ್ಪಿದ್ದೀರಿ ಆ ಐದಧಿಕರಣವನ್ನು ನಾವು ಸಮರ್ಥನೆ ಮಾಡಿಕೊಡ್ತೇವೆ ಅಂತ ಮಾಡಿದ್ದಾರೆ ಇದೊಂದು ಅದ್ಭುತವಾದ ಕೆಲಸ ಅತ್ಯಧ್ಯ ಸ್ವಾಮಿಗಳವರು ಆ ಕೆಲಸ ಮಾಡಿಲ್ಲ ಅಂದರೆ ಇವತ್ತಿನ ದಿವಸಕ್ಕೆ ಅವರ ಕಾಲದಲ್ಲಿ ಏನೇನು ವಾಕ್ಯಾರ್ಥಗಳಾಗ್ತಿತ್ತು ಅಲ್ಲಿ ಏನು ಯುಕ್ತಿಗಳು ಬಂದು ನಮ್ಗೆ ದಾಖಲೆ ಮಾಡಿಕೊಟ್ಟಿದ್ದಾರೆ ಇದರ ಮೇಲೆ ಎಲ್ಲರಿಗೂ ಅರ್ಥ ಆಗಲಿ ನಿಂತಲೇ ಗೀತೆಯ ಬಗ್ಗೆ ಅಪಚಾರ ನಡೀತಾ ಇತ್ತು ಯಾರು ತಿಲಕ್ ಮುಂತಾದವರಲ್ಲ ಒಳ್ಳೊಳ್ಳೆ ಧುರೀಣ ಒಳ್ಳೊಳ್ಳೆ ಲೋಕದ ಮುತ್ಸದ್ದಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳವರಲ್ಲ ಬೇಕಾಷ್ಟೆಲ್ಲ ಸ್ವಾತಂತ್ರ್ಯಕ್ಕೆ ಇದಕ್ಕೆಲ್ಲ ಹೋರಾಟ ಮಾಡ್ತಾ ಬಹಳ ಕೀರ್ತಿ ಇತ್ತು ಅವ್ರಿಗೆ ಹಿಂದೂ ಸಮಾಜದಲ್ಲಿ ಭಾಳ ದೊಡ್ಡ ಅವರಿಗೆಲ್ಲ ಯಾರಿಗೆ ಏನು ತಿಲಕ್ ಗಂಗಾಧರ ತಿಲಕ್ ಭಾಳ ಗಂಗಾಧರ ತಿಲಕ್ ಅವರಲ್ಲಿ ಅವ್ರ ದರ್ಶನ ಅಂತಲೇ ಏನೋ ಬರೋದು ಅದಕ್ಕೆಲ್ಲ ಅಪಚಾರ ಎಲ್ಲ ಮಾಡಿ ಅದು ಅದ್ವೈತ ಪರ ಅಂತ ಮಾತಾಡಿದಾಗ ಕರೆಸಿದ್ರಂತೆ ಅವ್ರಿಗೆ ನೀನು ಹೀಗೆ ಹೇಳ್ತೀರಿ ನನಗೆ ಯಾವುದು ಗೊತ್ತೋ ಅದನ್ನು ಹೇಳಿದೆ ನನಗೆ ಏನದಲ್ಲ ಅಷ್ಟೊಂದು ತಾತ್ಪರ್ಯ ಹಾಗೆ ಬರೀರಿ ಬರೀರಿ ಅಂತ ಪೇಪರಲ್ಲಿ ಬರ್ಸಾಕಿದ್ರಂತೆ ಅದ್ವೈತ ಪರ ಅಂತ ಬರ್ತಿದ್ದೀನಿ ದರ್ಶನಗಳಲ್ಲಿ ಬೇಕಾಷ್ಟು ಮನೆಗೆ ಇದೆ ನನಗನಿಸಿದ್ದೆ ನಾ ಬರ್ತಿದ್ದೆ ಹೇಗೆ ಬರದಾಗ ಹಾಗೆ ಅನಿಸಿಕೆ ಕೊಟ್ಟರಂತೆ ಆ ಕಾರ್ಯ ಇವೆಲ್ಲ ದೊಡ್ಡ ದೊಡ್ಡ ಕಾರ್ಯಗಳನ್ನು ನಿರ್ಮಾಣ ಮಾಡಿದ್ದಾರೆ ಹೀಗೆ ಮಾಡಿದರೆ ಅಪಚಾರ ಆಗೋಗುತ್ತೆ ಗೀತೆಗೆ ಅವರು ಮರಾಠಿಯಲ್ಲಿ ಬರೆದು ಹಾಕಿದ್ದಾರೆ ನೋಡಿದವ್ರಲ್ಲಿ ಏನು ಮಾಡ್ತಾರೆ ಹಾಗೆ ನಮ್ಮ ಭಾಷೆಯಲ್ಲಿದೆ ಆ ತಗೊಂಡು ಓದ್ಬಿಡ್ತಾರ್ಟೆ ಕನ್ನಡದಲ್ಲಿದ್ದ ಯಾರೋ ಕೊಟ್ಟರದಿಂದ ಓದೋ ಅದಾಗಬಾರ್ದು ಅಂತ ಗೀತಾರ್ಥ ಸಂಗ್ರಹವನ್ನು ಮಂತ್ರಾಲಯ ಪ್ರಭುಗಳ ಕೃತಿಯನ್ನು ಪೂರ್ಣ ತರ್ಜುಮೆ ಮಾಡಿದ್ದೆ ಅಷ್ಟೇ ಅಲ್ಲ ಅದಕ್ಕೆ ಸಾರಾಂಶ ತಾವೇ ಬರಿಬೇಕು ಇನ್ನಿದ್ರ ಮೇಲೆ ಅವತರಣಿಕೆಯಲ್ಲಿ ಮೂರು ಪ್ರಕರಣ ಮಾಡ್ಕೋಬೇಕು ಮೂರು ಪ್ರಕರಣವನ್ನು ಮಾಡಿ ಜೀವ ಈಶಾ ಜಡ ಅಂತ ಈ ಮೂರು ಪ್ರಕರಣವನ್ನು ಮಾಡಿ ಇರೋದೇ ಮೂರು ಪದಾರ್ಥ ಬಿಟ್ರ ಮೇಲೆ ಇಲ್ಲ ಈ ಮೂರೂ ಪ್ರಕರಣದ ಬಗ್ಗೆ ಗೀತೆಯಲ್ಲಿ ಯಾವ ಸ್ಟೇಟ್ಮೆಂಟ್ ಇದೆ ಯಾವ ನಿಲುವಿದೆ ಅದನ್ನು ತೋರಿಸಿಕೊಟ್ಟು ಮಹಾನ್ ಭಾವವು ಗೀತೆಯ ಬಗ್ಗೆ ಇನ್ನೊಬ್ಬರ ಚಕಾರ ಆಗಿದೆ ಅಷ್ಟು ವ್ಯವಸ್ಥಿತವಾದ ಕ್ರಮದಲ್ಲಿ ಅದ್ಭುತ ಗ್ರಂಥ ಪ್ರಸಾರ ಮಾಡಿ ಕೊಟ್ಟಿದ್ದಾರೆ ಸತ್ಯದ್ಯಾನಸ್ವಾಮಿಗಳು ನಾವು ಅವರವತ್ತಾಗಿದ್ರು ಶಿರಾಬಡಿಸ್ತಾ ಇದ್ರು ಮೈಯೆಲ್ಲ ತುಪ್ಪ ಆಗ್ತಾ ಇತ್ತು ಅದು ಇದು ಅದೊಂದು ಬೇರೆ ಅದೊಂದು ಹಂತ ಬೇರೆ ಆದರೆ ಇವತ್ತಿಗೂ ಪ್ರಾಕ್ಟಿಕಲ್ ಆಗಿ ಅವರು ಥಿಯರಿ ರೂಪದಲ್ಲಿ ಅವರೇನ ತಿನ್ನಿಸಿತ್ತು ಅವರ ಆಲೋಚನೆಗಳು ಇವತ್ತಿಗೂ ಸತ್ಯವಾಗಿದೆ ತಾವು ಹೋದರು ಕಳೆದು ಹೋದರು ತಮ್ಮ ಆಲೋಚನೆಗಳು ಅದು ಮುಂದಿನ ಸಮಾಜಕ್ಕೆ ಮುಂದೆ ಆಪತ್ತುಗಳು ಬಂದಾಗ ಆಲೋಚನೆಗಳನ್ನು ಉಳಿಸಿಟ್ಟು ಹೋಗ್ತಾರಲ್ಲ ಅವರು ಸದಾ ಮಹಾನ್ಭಾವರಾಗಿ ಹೋಗ್ತಾರೆ ಇವತ್ತು ಯಾಕೆ ವ್ಯಾಸರಾಜರಿಗೆ ವಾದಿರಾಜರಿಗೆ ಮಂತ್ರಾಲಿ ಪ್ರಮುಖಗಳಿಗೆ ನಾವು ಯಾಕೆ ಮಹತ್ವ ಕೊಡ್ತೇವೆ ಈ ದೃಷ್ಟಿಕೋನದಲ್ಲಿ ಅವರ ಆಲೋಚನೆಗಳನ್ನು ಹಾಗೆ ಉಳಿಸಿ ಅವರ ಅನುಭವಗಳನ್ನು ಭಗವಂತನನ್ನು ನಾವು ತಾವು ಕಂಡಂತಹ ಭಕ್ತರ ಸಾಧಿಗಳನ್ನು ಉಳಿಸಿ ಹೋದರಲ್ಲ ನಮಗೆ ಕಲಿಸಿಕೊಟ್ಟು ಹೋದರಲ್ಲ ಆ ಸಾಲಿಗೆ ಸೇರುವ ಅನೇಕ ವಿದ್ವಂಮಣಿಗಳನ್ನು ನಮ್ಮ ಪರಮಗುರುಗಳೇ ಮೊದಲಾದ ದೊಡ್ಡ ದೊಡ್ಡ ವಿದ್ವಾಂಸನನ್ನು ದೊಡ್ಡ ದೊಡ್ಡ ಯತಿಶ್ರೇಷ್ಠರಿಗೆ ಪಾಠ ಹೇಳಿಕೊಟ್ರು ದೊಡ್ಡ ದಾಖಲೆಯ ಅತ್ಯದ್ಭುತವಾದ ಜೀವನವನ್ನು ನಡೆಸೋದ್ರಲ್ಲ ಅದಕ್ಕೆಲ್ಲ ಏನು ಕಾರಣ ಅಂತಂದರೆ ಈ ಸೇತುವೆಯನ್ನು ಸೇವಾ ಮಾಡಿದ್ರೆ ಅದು ಈ ಗ್ರಂಥ ಎರಡರಲ್ಲೂ ಸಂಬಂಧ ಇದೆ ನಾವು ಸರಿಯಾಗಿ ಇವತ್ತು ಇದೇ ಭಾಗ ಯಾಕೆ ಬಂತು ನನಗೆ ಗೊತ್ತಿಲ್ಲ ಅದು ಅದು ಬಹಳ ಹೊಂದಾಣಿಕೆಯಾಗಿ ಬಂದಿದೆ ಅದು ಸೇತುವೆಯ ವರ್ಣನೆಯ ಭಾಗ ನಿರ್ಮಾಣದ ಭಾಗ ತಾತ್ಪರ್ಯ ಪ್ರೀತಿ ಇರುತ್ತೆ ಹನ್ನೆರಡು ಹದಿಮೂರು ವರ್ಷ ಆಗೋದೊಳಗೆ ತಾತ್ಪರ್ಯ ನಿರ್ಣಯ ಬಾಯಿ ಮಾಡಿದ್ವಿ ಐದು ಸಾವಿರ ಬಾಯಲಿಂತೆ ಹಾಗೆ ಹರಿಕತಾ ಸಾರ ತಾಯಿ ಹರಿಕತಾನ್ ಸಾರ ಬಾಯಿ ಮಾಡಿಸಿದ್ರು ತಂದೆ ತಾತ್ಪರ್ಯ ನಿರ್ಣಯ ಬಾಯಿ ಮಾಡಿಸಿದಂತೆ ಮಕ್ಕಳಿಗೆ ಯಾವ ಸಂಸ್ಕಾರ ಕೊಡಬೇಕು ಮಕ್ಕಳನ್ನು ಹ್ಯಾಂಗೆ ಪಡ್ಕೋಬೇಕು ಹಾಗೆ ಪಡ್ಕೊಂಡ್ರೆ ಜಗತ್ತಿನಲ್ಲಿ ಎಂತಹ ಅದೊಂದು ದೊಡ್ಡ ಕ್ರಾಂತಿ ಅಂತಹ ಕ್ರಾಂತಿಯನ್ನು ನಿರ್ಮಾಣ ಮಾಡುತ್ತಾರೆ ಅನ್ನೋದು ಇವತ್ತಿನ ಆರಾತನ ನಮಗೆ इु दुड अत्युत धनुष कॉटी पेटी सकल सकृत महसी दुण्य निधि अदर पट्टे बेट धनुष अगे मुर्दाकान परमात्म अस्ट उल्देड अलुक अेतु इन हेगी ಅದನ್ನಿಲ್ಲಿ ಚಿತ್ರಣ ಮಾಡ್ತಾರಲ್ಲ ಅದಕ್ಕೇನೆ ಬತ್ನೀಹಿ ಸೇತುವೆ ಹತೆ ಯಶಸೋ ವಿತತ್ಯೆ ಗಾಯಂತಿ ದಿಗ್ವಿಜಯನೋ ಯಮಪೇತ್ಯ ಭೂಪಾಹ ಮುಂದುವರುವ ಎಲ್ಲರೂ ಕೂಡ ನಿನ್ನ ಕೀರ್ತಿಯನ್ನು ಆ ಸೇತುವೆಯ ಕೀರ್ತಿಯನ್ನು ಕೊಂಡಾಡೋ ಮಾತ್ರದಿಂದ ಉದ್ಧಾರ ಆಗಿ ಸ್ವಾಮಿ ಅಂತಹ ಅದ್ಭುತವಾದ ಸೇತುವೆಯನ್ನು ಕಟ್ಟು ಕಪಿಗಳನ್ನು ಕರೆಸಿ ಈ ರೀತಿಯಲ್ಲಿ ಕಟ್ಟಿಸ್ತಾನೆ ಪರಮಾತ್ಮ ಸುಗ್ರೀಮ ನೀಲ ಹನುಮತ್ ಪ್ರಮುಖರೇಕೈ ಲಂಕಾ ವಿಭೀಷಣ ದೃಶ್ಯ ಆ ವಿಷದ ಆಶುದ ಪರಮಾತ್ಮ ಆ ಸೇತುವೆಯಲ್ಲಿ ಒಂದೆರಡು ಹೆಜ್ಜೆ ಇಡ್ತಾನಷ್ಟೆ ತಾನೇ ನಡ್ಕೊಂಡು ಹೋಗಲಿಲ್ಲ ಹನುಮಂತೆಯವರು ಹೆಲ್ಮೆಯಲ್ಲಿ ನಿಂತ ಹಾಲು ನೋಡ್ತಾನೆ ಆದರೆ ಎಲ್ಲಿಗೆ ಹೋಗಬೇಕಾಗಿತ್ತೋ ಅಲ್ಲಿಗೆ ಯಾರಿಗೂ ಹೋಗ್ಲಿಕ್ಕೆ ಆಗೋಲ್ವೋ ಅವ್ರಿಗೆ ಕಟ್ಟಿಕೊಟ್ಟ ಸೇತುವೆ ತಾನ ನಡೀಬೇಕು ಅಂತಲ್ಲ ತನಗದರ ಅವಶ್ಯಕತೆಯೇ ಇರಲಿಲ್ಲ ಹಾಗೆ ಸಂಸಾರ ಸಾಗರಕ್ಕೆ ದಾಟಲಿಕ್ಕೆ ನಮ್ಗೆ ಸೇತುವೆ ಬೇಕಲ್ವ ಈಗ ಚರಿತ್ರೆಯನ್ನು ರಾಮದೇವರ ಚರಿತ್ರೆ ಚೆನ್ನಾಗಿ ಕೇಳ್ತಾ ಇದ್ದರೆ ನಮಗಲ್ಲಿ ಒಳ್ಳೆಯ ಸೇತುವೆ ನಿರ್ಮಾಣ ಆಗುತ್ತೆ ಯಾವ ಸೇತುವೆ ಭಗವತ್ ತತ್ವಜ್ಞಾನ ಭಕ್ತಿ ಅಂತ ನಮಗೆ ಸೇತುವೆ ಆ ಸೇತುವೆಯನ್ನು ತುಳಿದು ನಾವು ಸೇತುವೆಯನ್ನು ಈ ಕಾಲದಲ್ಲಿ ತುಳಿಬಾರದು ಅಷ್ಟೇ ಸೇತುವೆಯನ್ನು ತುಳಿಯೋದು ಅಂತಂದರೆ ನಮ್ಮ ನೆಡೆ ನಮ್ಮ ಆಚರಣೆ ನಮ್ಮ ನಡೆ ನಮ್ಮ ತತ್ವಜ್ಞಾನ ಜ್ಞಾನ ಮಾರ್ಗದಲ್ಲಿ ನಡೀತೇವಲ್ಲ ಅಲ್ಲಿ ಒಂದು ಸೇತುವೆ ನಿರ್ಮಾಣ ಆದರೆ ಭಗವತ್ ಭಕ್ತಿ ಅನ್ನೋ ಸೇತುವೆ ನಿರ್ಮಾಣ ಆದರೆ ಆ ಮಾರ್ಗದಲ್ಲಿ ನಾವು ಗತಿಸಿದರೆ ಸೀದೆಯಲ್ಲೂ ಹೋಗ್ತೇವೆ ರಾಮದೇವರ ಜೊತೆಗೂ ಹೋಗ್ತೇವೆ ಸಂದರ್ಶನ ಪಡಿತೇವೆ ಅವ್ರೆಲ್ಲ ಸುಮ್ಮನೆ ಅಲ್ಲ ಅದು ಅಸುರ ಸಂಹಾರ ಆಗಬೇಕಾಗಿದೆ ಮತ್ತು ಹಿಂತಿರಿಗೂ ಅದೇ ಸೇತುವೆಯಲ್ಲಿ ಬಂದರೆ ಪಟ್ಟಾಭಿಷೇಕ ನೋಡಬಹುದು ರಾಮಸಿಂಗ್ ಥರ ಒಟ್ಟಿಗೆ ಪಟ್ಟಾಭಿಷೇಕ ಇಷ್ಟು ಭಾಳ ದೊಡ್ಡ ಅಡ್ಡಿ ಆತಂಕಗಳಿಂದ ಅದನ್ನೆಲ್ಲ ದಾಟಿ ಹೋಗಬೇಕಾಗಿದೆ ಅದಕ್ಕೆ ಬೇಕಾದ ಅದ್ಭುತವಾದ ಸೇತುವೆ ನಿರ್ಮಾಣ ಮಾಡಿ ಏನು ಆ ಕಾಲಕ್ಕೆ ಸುಟ್ಟು ಹೋಗ್ತಾ ಇದೆ ಸಮಗ್ರ ಲಂಕಾ ಪುಟ್ಟಣ ಎಲ್ಲೆಲ್ಲ ಕರಕಲಾಗಿದೆ ವಿಭೀಷಣ ತೋರಿಸಿದ ನಂತರ ಹನುಮಂತ ದೇವರು ಸುಟ್ಟು ಹೋಗಿದ್ದರು ಸಾಕ್ಷಿ ಮತ್ತೆ ನಿರ್ಮಾಣ ಮಾಡಿಸ್ತಾನೋ ಪೂರ್ಣ ನಿರ್ಮಾಣ ಮಾಡಲಿಕ್ಕಾಗಿಲ್ಲ ಅವರಿಗೆ ಗುರುತನ್ನು ಕಳ್ಕೊಳ್ಳಿಕ್ಕಾಗಿದೆ ಇರುವಷ್ಟು ರೀತಿಯಲ್ಲಿ ಸುಟ್ಟು ಬಂದಿತ್ತು ಲಂಕಾ ಪುಟ್ಟಣವನ್ನು ಅಲ್ಲ ರಾಮಚಂದ್ರ ದೇವರನ್ನೆಲ್ಲ ವೀಕ್ಷಣೆ ಮಾಡ್ತಾನಂತ ವಿಭೀಷಣ ತೋರಿಸಬೇಕು ನೋಡ್ತಾ ಇರಬೇಕು ಪ್ರಾಪ್ತಮ ನಿಶಮ್ಯ ಪರಮನೈಕೀಮ್ಯ गा भय जास्तिया आतंक हाँता रामचंद्र सेतु कटिबंद साध्यु ಕಟ್ಟಿದರೆ ರಾವಣ ನನ್ನ ಗರ ತಿರುಗ್ತಾ ಇದಂತೆ ಇಪ್ಪತ್ತು ಕೈ ಹತ್ತು ತಲೆ ಬಿಚ್ಚಿಕೊಂಡು ತಿರುಗ್ತಾ ಇದ್ರೆ ಮುಖಲ ಮೇಲೆ ಹುಚ್ಚೋ ಯಾರು ಅಂಗದ ಇನ್ನು ಚಿಕ್ಕ ಕಪಿಲ್ ಮೇಲೆ ಹುಚ್ಚೋ ಹೋಗ್ಬೇಕು ಅವರಿಗೆ ನೋಡ ಆನಂದ ಕೆಲವು ಕಾಲ ಆಟಾಡಿಸಿದ್ದಾನೆ ವಾಲಿ ಆ ತಲಾಟ ಮಾಡಾದ್ರು ಹೊಡಿತಿದ್ನಂತೆ ಹೀಗೆ ಇಷ್ಟ ಆಟ ಈ ವಾಲಿ ಗೊತ್ತಾಯಿದ್ರು ಯಾರು ಅಂತ ಇದಲ್ಲ ಅಲ್ಲ ಬುತ್ರ ವಿಸರ್ಜನೆ ಮಾಡ್ತಿದ್ನಲ್ಲ ಅದೇ ನಾನು ಅಂತ ಹೇಳ್ಕೊತ ಅಂಗದ ರಾವಣನ ಸಭೆಯಲ್ಲಿ ಹೋಗಿ ಮುಳುಗಿ ಬರ್ತಾನೆ ಈ ರೀತಿಯಲ್ಲಿ ಆದರೆ ಹನುಮಂತ ದೇವರ ನಿರೂಪಣೆಗೂ ಈತನ ನಿರೂಪಣೆಗೂ ತುಂಬ ವ್ಯತ್ಯಾಸ ಇದೆ ಹಂಗದ ತಾನು ತನ್ನಪ್ಪನ ಕೀರ್ತಿಯನ್ನು ಹೇಳಿಕೊಂಡು ತಾನು ಪರಿಚಯ ಮಾಡಿಕೊಡ್ತಾನೆ ಆದರೆ ಹನುಮಂತ ದೇವರು ಪರೀಕ್ಷೆ ಮಾಡಿಕೊಂಡಿದ್ದು ತಮ್ಮ ಪರಾಕ್ರಮದಿಂದ ಪರಿಚಯ ಮಾಡಿಕೊಂಡು ಆ ಪರಾಕ್ರಮ ನೋಡಿ ಗಾಬರಿ ಆದವನಿಗೆ ರಾಮದೇವರ ಮಹತ್ವ ಹೇಳಿದೆ ಅವೈ ಹಿ ದುಂತ ಆಗಿದ್ದ ಅದೇ ನಿನ್ನಂತಹ ದೂತರು ಇನ್ನೆಷ್ಟು ಜನ ಇದ್ದಾರೆ ರಾಮನಲ್ಲಿ ಅಂದರೆ ರಾಮದೇವರ ಮಹತ್ವಕ್ಕೆ ಪರಿವಸನ ಆಗೋಯಿತು ಅವರ ಪರಿಚಯ ಹನುಮಂತ ದೇವರು ಬಿಡುವ ಹೆಜ್ಜೆ ಪ್ರತಿಯೊಂದು ಅತ್ಯದ್ಭುತ ಅಂದರೆ ನಾವು ಮಾಡುವ ಕೆಲಸಗಳು ನಮ್ಮ ತಂದೆ ತಾಯಿಗಾಗಲಿ ನಮ್ಮ ಗುರು ಹಿರಿಯರಿಗಾಗಲಿ ನಮ್ಮ ಪರಂಪರೆಗೆ ಶ್ರೇಯಸ್ಸನ್ನು ತರುವಂತೆ ನಡ್ಕೊಳ್ಬೇಕು ನಾವು ನಾವು ನಾವು ಭಾಳ ದೊಡ್ಡವರನ್ನು ನಾವು ಹೇಳಿಕೊಂಡು ನೋಡಾಡಬಾರದು ಸ್ವಲ್ಪ ಅಂತಹ ಕೆಲಸಗಳು ನಡೀತಾವೇ ನಮ್ಮದು ಶ್ರೇಷ್ಠ ಮಠ ನಮ್ಮದು ಶ್ರೇಷ್ಠ ವಂಶ ನಾವು ಹೇಳ್ಕೋಬಾರದು ಅದನ್ನು ನಮ್ಮನ್ನು ನೋಡಿದವರು ಹೇಳಬೇಕು ಇಂದ ಹಾಗಾಗ್ತಾ ಇತ್ತಂತೆ ನರಹರಿತ ಇತ್ತರ ಪೂರ್ವಾಶ್ರಮಗಳಲ್ಲಿ ಅವರು ಕೃಷ್ಣ ಭಟ್ಟಾರಗಳು ಅಂತ ಅವರು ಪೂರಿ ಜಗನ್ನಾಥದ ಅಪರಾಂತ ಒಡಿಶಾದಲ್ಲಿ ಇದ್ದವರು ನರಸಿಂಹ ಭೂಪಾಲನ ಅವನೇ ಅಲ್ಲಿ ಸಭಾಪತಿಯಾಗಿ ಕೂತಿರಬೇಕು ಆಚಾರ್ಯರು ಪ್ರಾಷ್ಟಿಕರ ಕೂತಿದ್ದಾರೆ ಸಭಾ ನಡೆಯುತ್ತೆ ಪದ್ಮನಾಭತರನ್ನು ಮುಂದಿಟ್ಟುಕೊಂಡು ಒಂಬತ್ತು ಜನ ಆಚಾರ್ಯರು ಶಿಷ್ಯರಿದ್ದರಂತಾರೆ ಬೇರೆ ಬೇರೆ ಏನು ಎಕ್ಕಾಷ್ಟ ವಾಕ್ಯ ಆಗ್ತದೆ ಸೌರಾದ ಮತಗಳನ್ನು ನಡೆಯುತ್ತೆ ಅಲ್ಲಿ ಕಷ್ಟಭಟ್ಟಾರನ್ನು ಮುಂದಿಟ್ಟುಕೊಂಡು ಎಲ್ಲರನ್ನೂ ನಿರಾಕರಣೆ ಮಾಡ್ತಾ ಇದ್ದಾರೆ ಅವರು ಬಂದವರು ವಲಸಿಗೂ ಇಲ್ಲಿ ಬಂದು ತಮ್ಮ ಇದನ್ನ ಸಾಧಿಸ್ತಾ ಇದ್ದಾರೆ ನೀವು ಅದರಿಂದ ಏನಾರು ಮಾಡಿ ಅವರು ಮಾಡಬೇಕು ಅಂತ ಇವ್ರನ್ನ ಬೇಡಿ ಕರ್ಕೊಂಡು ಬರ್ತಾರೆ ಮಂತ್ರಿಗಳನ್ನು ಇವರು ಮಂತ್ರಿಗಳು ವಾಕ್ಯಾರ್ಥ ವಿಕೆಲ್ಲ ಹೆಚ್ಚು ಹೊಡ್ದೇ ಕರ್ಕೊಂಡು ಬರ್ತಾರೆ ವಾಕ್ಯಾರ್ಥ ಮಾಡಿದಾಗ ರಾಮಾನುಜಮತ ಅವರು ರಾಮಾನುಜಮತಿಯಲ್ಲಿ ಅವರು ಶಾಮಶಾಸ್ತ್ರ ರೀತಿಯಲ್ಲಿ ಏನೋ ಕಟ್ಟುಕತ್ತೆ ಸುಳ್ಳು ಸುಳ್ಳೆಲ್ಲ ಹೇಳ್ತಾರೆ ಅದ್ಯಾವುದೂ ಅಲ್ಲ ಅವ್ರನ್ನ ಕರ್ಕೊಂಬಂದು ವಾಕ್ಯಾರ್ಥ ಮಾಡಿದರೆ ಸಂಪೂರ್ಣವಾಗಿ ಅವ್ರು ತೋರಿಸಿದ ಈ ಯುಕ್ತಿಗಳನ್ನೆಲ್ಲ ದುರ್ಬಲ ಅಂತ ತೋರಿಸ್ಕೊಟ್ಟು ಪದ್ಮಾವತೀರ್ಥರ ವಾಕ್ಯಾರ್ಥಕರು ಅದ್ಭುತ ಆಚಾರಭೂತಿರಬೇಕು ಪ್ರಾಕ್ಟಿಕರಾಗಿ ಪದ್ಮನಾಭತೀರ್ಥರು ಅದ್ಭುತ ತೋರಿಸಿಕೊಡ್ತಾರೆ ನೀವು ವಿಚಾರ ಮಾಡಿ ನೋಡಿಪ್ಪ ರಾಮಾನುಜ ಭಾಷೆ ಹೊಂದಾಣಿಕೆ ಆಗುತ್ತಾ ಸೂತ್ರಕ್ಕೆ ಪರಮಾತ್ಮನನ್ನು ಸರ್ವೋತ್ತಮ ಅಂತ ಇಲ್ಲಿ ಸಮರ್ಥನೆ ಮಾಡುವುದೇನು ಮೋಕ್ಷಭವದ ಮೇಲೆ ನಾವೆಲ್ಲ ಸಮಾನು ಅಂತ ಹೇಳೋದೇ ನೀವು ಸರ್ವೋತ್ತಮತ್ವವನ್ನು ಕಾಪಾಡಿಕೊಂಡ್ರಿ ಎಲ್ಲಿ ಅಲ್ಲಿಗೆ ಕೈ ಬಿಟ್ಟು ಹಾಗಾಯ್ತಲ್ಲ ಉತ್ತಮತ್ವಕ್ಕೆ ವ್ಯವಸ್ಥೆಯೇ ಇಲ್ಲ ಅಲ್ಲಿಗೆ ಅವನು ಮಾತ್ರ ಗುಣಪೂರ್ಣ ಅಂತ ಸಮನ್ವಯ ಅಧ್ಯಾಯ ಯಾಕೆ ಬೇಕು ಎಲ್ಲರೂ ಸಮಾನರಾಗೋದಕ್ಕೆ ಅವನು ಮಾತ್ರ ಗುಣಪೂರ್ಣ ಅವನು ಮಾತ್ರ ಯಾಕೆ ಆ ಚಿಂತನೆ ಮಾಡಬೇಕು ಅನ್ನೋದು ಅರ್ಥವೇ ಇಲ್ಲ ಈ ಭಾಷ್ಯಕ್ಕೂ ಸೂತ್ರಕ್ಕೂ ಹೊಂದಾಣಿಕೆ ಆಗೋಲ್ಲ ಯಾರು ಇಷ್ಟು ಸುಲಭವಾಗಿ ತೋರಿಸಿಕೊಟ್ಟಿರಂತೆ ತೋರಿಸಿಕೊಟ್ಟಿದ್ದು ಒಂದು ಎರಡನೇ ಹಂತ ಕೃಷ್ಣ ಭಟ್ಟಾರಿಕರಿಗೆ ಅಲ್ಲಿದ್ದ ರಾಜನಿಗೆ ಅನಿಸಿದ್ದು ನಾವು ಬರಿ ವಾಕ್ಯಾರ್ಥ ಮಾಡಿ ಇವರು ನೋಡ್ತಾ ಇರೋದಲ್ಲ ಮಧ್ವ ಶಿಷ್ಯಸ ಶಿಷ್ಟತಾ ಶ್ರೀಮದಾಚಾರ್ಯರ ಶಿಷ್ಯರ ಗುಂಪಿದೆಯಲ್ಲ ಅವರು ಶಿಷ್ಟರು ಒಬ್ಬರಿಗೂ ಒಂದು ದುಡ್ಡಿನ ಆಸೆ ಇಲ್ಲ ಒಬ್ಬರಿಗೂ ಒಂದು ದುರಭ್ಯಾಸ ಇಲ್ಲ ಒಂದು ದುಷ್ಟಕ್ರಮ ಇಲ್ಲ ಅತ್ಯಂತ ಶಿಷ್ಟರು ಮೋಕ್ಷ ಮಾರ್ಗವನ್ನು ಭಗವಂತನನ್ನು ಪಡೆಯಬೇಕಾಗಿದ್ದರೆ ಹರಿಭಕ್ತರೇ ಹಾಗಿರುವ ನಿಜವಾದ ಇಷ್ಟರು ಅದರಿಂದ ನಾವು ಬರೀ ಕೇಳಿ ಕಲಿಯೋದಕ್ಕಿಂತ ನೋಡಿ ಕಲಿಯೋದು ತುಂಬ ಇದೆ ಇವರನ್ನು ನೋಡ್ತಾ ಇದ್ದರೆ ನಾವಿವರ ಶಿಷ್ಯರಾಗಬೇಕು ಅಂತ ಗೋಪೀಚಂದನ ಮೃತ್ಸ್ನಯ ಅವತ್ತು ಅಲ್ಲಿ ಗೋಪೀಚಂದನವನ್ನೇ ಧರಣ ಮಾಡಬೇಕು ವೈಷ್ಣವ ಪದ್ಧತಿಯನ್ನು ಹಿಡಿಬೇಕು ಅಂತ ಶ್ರೀವೈಷ್ಣವ ಪದ್ಧತಿಯನ್ನು ಕಿತ್ತಾಕಿ ರಾಜ ವೈಷ್ಣವ ಪದ್ಧತಿಯನ್ನು ಸ್ಥಾಪನೆ ಮಾಡ್ತಾನೆ ಏಷದೇವ ಹಿ ಬ್ರಹ್ಮಪಂಥ ಇದು ನರಹರಿತಿರುತ್ತರ ಪೂರ್ವಚರಿತ್ರೆ ಹೀಗಿರೋ ಇವತ್ತು ಕಟ್ಟುಕಟ್ಟು ಕಥೆ ಹೇಳಿ ಅವರನ್ನ ಸೀತಾರಾಮದೇವರನ್ನು ಮೂಲರಾಮದೇವರನ್ನು ತರಿಸಲಿಕ್ಕೆ ದಲ್ಲಾಳಿಯಾಗಿ ಬಳಕೆ ಮಾಡ್ಕೊಂಡಿದ್ರು ಆಚಾರ ಎಂದು ಹೇಳ್ತಾರೆ ಾರೆ ಅನ್ಯಾಯ ಎಷ್ಟು ನಡೆದಿದೆ ದೊಡ್ಡವರಿಗೆ ಅಪಚಾರ ವೃಂದಾವನ ಕೇಳಿದ ಚೈತ್ರ ಎಷ್ಟು ದೊಡ್ಡ ಅಪಚಾರ ಕೂಡ ಮಾಡಿದೆ ಬಸಿ ಬಳಿಯುವ ಕೆಲಸ ಅಂತ ಇದೇನೆ ಇದ್ದದ ಅಳಿಸ್ಬಿಡೋದು ಹೇಳ್ಕೊಳೋದು ಅಂದ್ರೆ ಯಾವಾಗಲೂ ಕೂಡ ನಾವು ಹೇಳಿ ಹೇಳಿ ಇಂಥ ಮಹತ್ವವನ್ನು ಸೂಚನೆ ಮಾಡಲಿಕ್ಕೆ ಆಗೋಲ್ಲ ನಾವ್ಯಾರು ನಮ್ದೇನು ಮಹತ್ವ ನಮ್ಮ ಹಿರಿಯರ ಮಹತ್ವ ಏನು ಅನ್ನೋದನ್ನ ನಮ್ಮನ್ನು ನೋಡಿದವರು ಹೇಳಬೇಕು ನಾವು ಹೇಳ್ಕೋಬಾರದು ಇದು ಹನುಮಂತ ದೇವರನ್ನು ನಮಗೆ ಪರಿಚಯ ಮಾಡಿಸಿಕೊಡುವಂತಹ ಅದ್ಭುತವಾದ ಪ್ರಕರಣ ಯಾವಾಗ ಯಾರ ಮಾತು ಕೇಳಿಲ್ಲ ರಾವಣ ಅಪೂರ್ಣ ಹಠಕ್ಕೆ ಬಿದ್ದಿದ್ದಾನೆ ಸ್ವಭಾವವೇ ಎತ್ತಾತು ಬದಲಾವಣೆ ಮಾಡಲಿಕ್ಕಾಗೋಲ್ಲ ಜೀವಂತ ವೈದ್ಯೆ ಇದೆ ಅನ್ನೋದನ್ನು ತೋರಿಸಿಕೊಡ್ತಾ ಪರಮಾತ್ಮನೇ ಎಲ್ಲ ಕಡೆಯಿಂದಲೂ ಕೂಡ ರಾಮಚಂದ್ರ ದೇವರೇನು ತಾನೇ ಆಕ್ರಮಣ ಮಾಡಿಸಿಡ್ತಾನೆ ಶತ್ರು ದೇಶಕ್ಕೆ ಹೋಗಿ ಕಪಿಗಳನ್ನು ದ್ವಾರೋ ವಿರೋಧ ಎಲ್ಲ ದ್ವಾರಗಳೂ ಕೂಡ ಅವನ ಎಲ್ಲವೂ ಕೂಡ ತಡೆದುಕೊಳ್ಳಬೇಕು ದ್ವಾರ ದ್ವಾರವು ದ್ವಾರ ಎಲ್ಲಾ ಬಾಗಿಲು ಚತ್ವಾರ ಅನ್ನೆಲ್ಲವನ್ನೂ ಕೂಡ ತಪ್ಪು ಹೇಗೆ ಮುದ್ರಣ ಆಗುತ್ತೆ ಅಂತ ಅಸಹ್ಯ ಇಲ್ಲಿ ದ್ವಾರೋ ರುರೋಧ ಸಚ ತತ್ರ ಉದೀರ್ಣ ಸೈನ್ಯ ಅಂತ ಇಲ್ಲಿ ಮುದ್ರಣ ಆಗಿರೋ ಪಾಠ ಸಚ ತತ್ರ ಅಂತೆ ಎಲ್ಲಿ ಇಂತೇನು ಗೊತ್ತಾಗಲ್ಲ ದ್ವಾರ ಅಂತಿದೆ ರುರೋಧ ಅಂತಿದೆ ಇಲ್ಲಿ ಏನು ಗೊತ್ತಾಗಲ್ಲ ಇಲ್ಲಿರುವ ಶಬ್ದ ಅದಲ್ಲ ತಪ್ಪು ಮುದ್ರಣ ಮಾಡಿದ್ದಾರೆ ಎರಡು ಮೂರು ಕಡೆಯಲ್ಲ ಹಾಗೆ ಮುದ್ರಣ ಆಗ್ತಾಯಿದೆ ಆ ಜನಾರ್ದನ ಬೆಟ್ಟರ ಟಿಪ್ಪಣಿಯೆಲ್ಲ ಹಾಗೆ ಅಲ್ಲಿ ದ್ವಾರೋ ರುರೋಧ ಸ ಚತಸ್ಸ್ರ ಉದಯರ್ಣ ಸಂಯ ಸ ಚತಸ್ಸ್ರ ಅದು ಸಚ ತತ್ರ ಅಲ್ಲ ಅದು ಗೊತ್ತಿಲ್ಲದೆ ಇಂತಹ ತಪ್ಪು ತನ್ನ ಮಾಡಿರ್ತಾರೆ ಸ್ವಲ್ಪ ಎಡವಟ್ಟಾಗಿದೆ ದ್ವಾರಾಮ್ ನಿರೋಧ ಸಮಯೇ ಸದಿದೇಶ ಪುತ್ರಂ ವಾರಾಂಪತೇರ್ ದಿಶಿ ಸುರೇಶ್ವರ ಶತ್ರು ಮುಗ್ರಂ ನಾಲ್ಕು ಕಡೆಯಲ್ಲಿ ನಾಲ್ಕು ಜನರನ್ನು ಆತ ನಿಯೋಜನೆ ಮಾಡಿದ್ದು ಇದರಂತೆ ಪರಮಾತ್ಮೆಯಲ್ಲಿ ಯಾರ್ಯಾರನ್ನು ನಿಯೋಜನೆ ಮಾಡಿದ ಮಧ್ಯ ತಾನ ನಿಲ್ತಾನೆ ಹಾಗೆ ವ್ಯವಸ್ಥೆಯನ್ನು ಮಾಡಿದಾಗ ಇಂದ್ರಜಿತು ಮುಂದಾದವರೆಲ್ಲ ಯಾವ್ಯಾವ ಕ್ರಮದಲ್ಲಿ ಆಕ್ರಮಣ ಮಾಡಿದರು ಯಾವ್ಯಾವ ರೀತಿಯಲ್ಲಿ ತನ್ನ ಮಹತ್ವವನ್ನು ತಾನು ಪರಮಾತ್ಮ ತೋರಿಸಿಕೊಟ್ಟ ಇತ್ಯಾದಿಗಳನ್ನೆಲ್ಲ ಚಿತ್ರಣ ಮಾಡ್ತಾ ಹೋಗ್ತಾರೆ ಯುದ್ಧ ಪ್ರಕರಣವನ್ನು ಮುಂದೆ ಹೇಳ್ತಾ ಹೋಗ್ತಾರೆ ಯುದ್ಧ ಪ್ರಕರಣದಲ್ಲೂ ಪರಮಾತ್ಮನ ಅತ್ಯದ್ಭುತವಾದ ಸರ್ವಪ್ರಭತ್ವದ ಸಮರ್ಥನೆ ಇದೆ ಅದನ್ನೆಲ್ಲ ನಾಳೆ ಬೇಡ ನಾಳೆ ರಾಮನವಮಿ ಆದ್ದರಿಂದಾಗಿ ರಾಮದೇವರ ಸಮಗ್ರ ಚರಿತ್ರೆಯ ಒಂದು ಸಂದೇಶ ಇಡೀ ಚರಿತ್ರೆಯನ್ನು ಸುಮ್ಮನೆ ಕಥೆ ಕಟ್ಟಿ ಕತೆ ಕೇಳೋದಷ್ಟೇ ಅಲ್ಲ ರಾಮದೇವರ ಚರಿತ್ರೆ ಕೇಳಿದ್ದರಿಂದಾಗಿ ಸ್ವಲ್ಪನ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಪಡಿಬಹುದು ಮತ್ತು ಯಾವ ರೀತಿಯಲ್ಲಿ ನಾವು ರಾಮದೇವರ ಆರಾಧನೆ ಹಾಗೆ ನಡ್ಕೊಂಡ್ರೆ ಅವನಿಗೆ ಪ್ರೀತಿ ಆಗುತ್ತೆ ಅದು ನೋಡಬೇಕಾದ್ರೆ ಒಂದು ಆವೃತ್ತಿ ಪಕ್ಷಿ ನೋಡ್ತಲ್ಲ ರಾಮಾಯಣ ಇಡೀ ನೋಡಿದ್ರೆ ಅದಕ್ಕೆ ಬಹಳ ಚುಕಸು ನಾಳೆ ಅವಕಾಶ ಯಾವುದು ಪ್ರತಿಬಂಧಕಗಳು ಬರಲಿಲ್ಲ ಯುದ್ಧಕಾಂಡದ ಭಾಗವನ್ನು ದ್ವೇತಾಥಗತ ಅಭಿಪ್ರಾಯ